ಚತುರನ ಪೂರ್ವ ವಿಮುಕ್ತೇವರೇ ಮೊದಲಾದ ಎಲ್ ಅಲ್ಲ ಇಲ್ಲಾ ಭೇದ ಸಂಸಾರಾವಸ್ಥಾದಲ್ಲಿ ಮೋಕ್ಷದಲ್ಲಿ ಭೇದ ಇದೆ ಅಂತ ಹೇಳ್ತೀರಿ ಮೋಕ್ಷದಲ್ಲಿಯೂ ಇದೆ ಬ್ರಹ್ಮದೇವರೇ ಮೊದಲಾದ ಎಲ್ಲ ಮುಕ್ತರೂ ಕೂಡ ಹರಿಮೇತ್ಯತು ಪೂರ್ವವದೇ ಇವ ಸದಾ ಮೋಕ್ಷದಲ್ಲಿಯೂ ಭಗವಂತನನ್ನ ಹೊಂದಿ ನಿಯತೋಚ್ಚ ವಿನೀಚ ತಜೈವ ನಿಜಾಂ ಸ್ಥಿತಿ ಉಚ್ಚತ್ವವನ್ನ ಇಟ್ಟುಕೊಂಡೇ ತಾರತಮ್ಯ ಕ್ರಮದಲ್ಲೇನೆ ತಮ್ಮ ಸ್ವಾಭಾವಿಕ ಸ್ಥಿತಿಯನ್ನು ಹೊಂದಿದಿರುವಂತೆ ಪರಮವಚನ ತೈತ್ರಿಯ ಶ್ರುತಿ ಇದೆ ಶೈಶಾಲಂ ತೀ ಮಾ್ನು ಸಾ ಇತ್ಯಾದಿಯಾಗಿ ಮೋಕ್ಷದಲ್ಲಿಯೂ ಆನಂದ ತಾರತಮ್ಯವನ್ನ ಹೇಳಿ ಆ ಪರಮಾತ್ಮನ ಪ್ರಾಪ್ತಿಯನ್ನು ಹೇಳಿದ ಮೇಲೆ ಮೋಕ್ಷದಲ್ಲಿ ಯಾವ ಭೇದ ಇರುತ್ತದ ಅದು ವ್ಯಾವಹಾರಿಕಾಗಿ ಸಾಧ್ಯ ಯಾಕೆ ಅವಿದ್ಯಾ ನಿವೃತ್ತಿಯಾಗಿರುತ್ತದವಾಗ ಆಗಲೂ ಉಳಿದ ಭೇದ ಇದು ಅವಿದ್ಯಕವಲ್ಲ ಅಂದರೆ ಪರಾಮರ್ಚಕ ಅಂತ ಗೊತ್ತಾಗ್ತದೆ